ಬಜನೆ ಸಂಸ್ಥೆಗಳು ಈಗ ನಾನು ಬರೆಯುತ್ತಿರುವುದು ಸಾವಿರದ ಒಂಬೈನೂರ ಐದು ಹತ್ತರ ಸುಮಾರಿಗೆ ಬೆಂಗಳೂರಿನ ಪರಿಸ್ಥಿತಿಯನ್ನು ಆ ಸಮಯದಲ್ಲಿ ಸಂಗೀತ ಸಂಸ್ಥೆಗಳು ಕೆಲವಿದವು ಆಗ ದೊಡ್ಡನವರ ಸಭಾ ಮಂದಿರ ಇನ್ನೂ ಆಗಿರಲಿಲ್ಲ ಸಾಹಿತ್ಯ ವಿಜ್ಞ ವಿಜ್ಞಾನಗಳಿಗೆ ಲಂಡನ್ ಬಿಷನ್ಸ್ ಹೈಸ್ಕೂಲು ಕೇ ಕೇಂದ್ರವಾಗಿದ್ದಂತೆ ಸಂಗೀತಕ್ಕೆ ಚಿಕ್ಕಪೇಟೆಯಲ್ಲಿಯ ಸಾಹೂಜಿಯವರ ಮಹಡಿ ಕೇಂದ್ರವಾಗಿತ್ತು ಬೆಂಗಳೂರು ನಾಗರತ್ನಮ್ಮನವರ ಕಚೇರಿ ವೀಣೆ ಶೇಷಣ್ಣನವರದು ಬಿಡಾರ ಕೃಷ್ಣಪ್ಪನವರದು ಕೆ ವಾಸುದೇವಾಚಾರ್ಯರದು ಈ ಕಚೇರಿಗಳೆಲ್ಲ ನಡೆಯುತ್ತಿದ್ದುದು ಸಾಹೂಜಿಯವರ ಮನೆಯ ಮಹಡಿಯ ಮೇಲೆ ಈ ಕಚೇರಿಗಳನ್ನು ನಾನು ಲೆಕ್ಕವಿಲ್ಲದಷ್ಟು ಕೇಳಿದ್ದೇನೆ ಸನ್ಮಾರ್ಗ ಪ್ರವರ್ತಕ ಸಭೆ ಈ ಆ ಸನ್ಮಾರ್ಗ ಪ್ರವರ್ತಕ ಸಭಾ ಎಂಬ ಒಂದು ಸಂಸ್ಥೆ ನಡೆಯುತ್ತಿತ್ತು ಅದರ ಚಾಲಕರು ಮುಖ್ಯವಾಗಿ ದಿವಾನ್ ಕಚೇರಿಯ ಉದ್ಯೋಗಸ್ಥರು ಕೆಲವರು ಮತ್ತು ಇತರರು ಭಾಗವತ ನರಸಿಂಹಯ್ಯನವರು ನಾರಾಯಣರಾಯರು ಇವರು ಬಿಎಂ ಶ್ರೀಕಂಠಯ್ಯನವರ ಬಂಧುಗಳು ಜೆ ಶ್ರೀನಿವಾಸಯ್ಯನವರು ಗಂಜಾಮ್ ಗುಂಡಪ್ಪನವರು ಬಿದರೆ ಅಶ್ವಥ್ ನಾರಾಯಣ ಶಾಸ್ತ್ರಿಗಳು ಕೊಂಚಕುಂಚ ಸಂಗೀತ ರಸಿಕರು ಪ್ರತಿ ಶನಿವಾರವೂ ಭಜನೆ ನಡೆಸುವರು ರಾಮೋತ್ಸವ ಕೃಷ್ಣ ಜಯಂತಿಗಳನ್ನು ಕೂಡಿದಷ್ಟು ವಿಜೃಂಭಣೆಯಿಂದ ನಡೆಸುವರು ಸಾಧು ಸಂತರನ್ನು ಯತಿಗಳನ್ನು ಗೌರವಿಸುವರು ಆ ಕಾಲದಲ್ಲಿ ಕೂಡಲಿ ಮಠದ ಸಾಧುಗಳೊಬ್ಬರು ಬೆಂಗಳೂರಿಗೆ ಬಂದು ಹಿಂದೂ ಕಾಫಿ ಕ್ಲಬ್ಬಿನ ಅಪ್ಪಣ್ಣನವರ ಮನೆಯಲ್ಲಿ ಬಿಡಾರ ಮಾಡುತ್ತಿದ್ದರು ಈ ಸ್ವಾಮಿಗಳ ಸಮಾಧಿ ಚಾಮರಾಜಪೇಟೆಯ ಐದನೆಯ ಬೀದಿಯಲ್ಲಿ ಮೇಲುಗಡೆ ಇದೆ ಎಂದು ಕೇಳಿದ್ದೇನೆ ಆ ಸ್ವಾಮಿಗಳ ಪ್ರಿಯ ಶಿಷ್ಯರಲ್ಲೊಬ್ಬರಾದ ರಾಮರಾವ್ ಎಂಬುವರು ಸನ್ಮಾರ್ಗ ಪ್ರವರ್ತಕ ಸಭೆಗೆ ಸೇರಿದ್ದರು ಆ ಸ್ವಾಮಿಗಳು ದಿನವೂ ಭಜನೆ ನಡೆಸುವರು ಅದಕ್ಕಾಗಿ ನೂರಾರು ಜನ ಬಂದು ಅಲ್ಲಿ ಸೇರುತ್ತಿದ್ದರು ಅದು ಭಜನೆಯ ಉತ್ಸಾಹದ ಕಾಲ ಬೆಂಗಳೂರಿನಲ್ಲಿ ಭಜನೆ ಪದ್ಧತಿಗೆ ಒಂದು ಹೊಸ ಚೈತನ್ಯವನ್ನು ತಂದವರು ವೆಂಕಟಸುಬ್ಬರಾಯರೆಂಬುವರು ಇವರು ರೈಲ್ವೆ ಗುಡ್ಸ್ ಶೆಡ್ನಲ್ಲಿ ಉದ್ಯೋಗಸ್ಥರಾಗಿದ್ದರು ಅವರ ಮನೆ ಇದ್ದದ್ದು ಚಿಕ್ಕಪೇಟೆ ಬಳೆಪೇಟೆ ಸೇರುವ ಕಡೆಯಿಂದ ಕೊಂಚ ಪಶ್ಚಿಮಕ್ಕೆ ನಾನು ಆ ಭಜನೆಗೆ ಕೆಲವು ಸಾರಿ ಹೋಗಿದ್ದೇನೆ ಬಹು ಸೇರುತ್ತಿದ್ದರು ವೆಂಕಟಸುಬ್ಬರಾಯರು ಮಡಿಯುಟ್ಟು ಪೂಜೆ ಮಾಡಿ ಅನಂತರ ಎದು ನಿಂತು ತಾಳಸದ್ದು ಮಾಡಿ ಜೈ ರಘುವೀರ್ ವೀರ ಸಮರ್ಥ ರಘುಪತಿ ರಾಘವ ರಾಜಾರಾಮ್ ಮೊದಲು ಮಾಡುವರು ಏಳೆಂಟು ಮಂದಿ ಆ ಪಲ್ಲವಿಯನ್ನು ಹೇಳುತ್ತಾ ಅವರನ್ನು ಅನುಸರಿಸಿಕೊಂಡು ಮಂಡಲಾಕಾರವಾಗಿ ತಿರುಗುವರು ಇದು ಒಂದರದ ಗಂಟೆ ಆ ಬಳಿಕ ಹಾಡು ಕೀರ್ತನೆಗಳು ಇದೆಲ್ಲ ಮುಗಿದ ಮೇಲೆ ಪ್ರಸಾದ ಅಕ್ಕಿಪೇಟೆಯ ಲಕ್ಷ್ಮೀ ನರಸಿಂಹಸ್ವಾಮಿ ಭಜನೆ ಮಂದಿರದ ವಿಷಯವನ್ನು ದುಷ್ಟಬುದ್ದಿ ಸೂರಪ್ಪನವರ ಪ್ರಕರಣದಲ್ಲಿ ಅರಿಕೆ ಮಾಡಿದ್ದೇನೆ ಸೀತಾರಾಮ ಮಂದಿರ ಈ ಸುಮಾರಿನಲ್ಲಿ ಹುಟ್ಟಿದ ಇಂಥ ಇನ್ನೊಂದು ಸಂಸ್ಥೆ ಹಲಸೂರು ಪೇಟೆಯ ಸೀತಾರಾಮ ಮಂದಿರ ಇದನ್ನು ಪ್ರಾರಂಭಿಸಿದವರು ವಿಬಿ ನಾರಾಯಣರಾವ್ ಎಂಬುವರು ಮತ್ತು ಎಂ ಕೃಷ್ಣ ಅವರ ಜೊತೆಗೆ ಅಲಸರುಪೇಟೆಯ ವಾದ್ಯಾರುಗಳು ಟಿವೆಂಕಟರಾಮಯ್ಯ ಎಂಬಾತ ನನ್ನ ಪೂಜ್ಯ ಬಂಧು ವೆಂಕಪ್ಪಯ್ಯ ಇವರೆಲ್ಲಾ ಇದ್ದರು ಕೃಷ್ಣರಾಯರೆಂಬುವರು ಸ್ಪೆನ್ಸರ್ ಕಂಪನಿಯ ಲೆಕ್ಕದ ಇಲಾಖೆಯ ಮ್ಯಾನೇಜರ್ ಆಗಿದ್ದರು ನಾರಾಯಣರಾಯರು ವೆಂಕಟರಾಮಯ್ಯನವರು ಕೃಷ್ಣರಾಯರ ಸಹೋದ್ಯೋಗಿಗಳು ಕೃಷ್ಣರಾಯರು ಪರಮ ಪರಿಶುದ್ಧರು ವಿನಯಶೀಲರು ಅಂತರಂಗದಲ್ಲಿ ಅವರು ವೇದಾಂತ ಅಲಸೂರುಪೇಟೆಯಲ್ಲಿದ್ದ ವಿದ್ವಾನ್ ಸೀತಾರಾಮ ಶಾಸ್ತ್ರಿಗಳವರಲ್ಲಿ ವೇದಾಂತ ಶಾಸ್ತ್ರ ವ್ಯಾಸಂಗಕ್ಕಾಗಿ ಹೋಗುತ್ತಿದ್ದರು ವಿವಿ ನಾರಾಯಣರಾಯರು ಸಂಗೀತ ಪ್ರಿಯರು ಅವರು ವೆಂಕಪ್ಪಯ್ಯನವರು ಸಂಗೀತ ವಿದ್ವಾನ್ ದಕ್ಷಿಣಾಮೂರ್ತಿ ಶಾಸ್ತ್ರಿಗಳ ಶಿಷ್ಯರು ಈ ಐದಾರು ಮಂದಿಯ ಉತ್ಸಾಹದಿಂದ ಹುಟ್ಟಿದ್ದು ಸೀತಾರಾಮ ಮಂದಿರ ವಿವಿ ನಾರಾಯಣರಾಯರ ತದೇಕ ನಿಷ್ಠೆಯಿಂದ ಅದು ಬೆಳೆದು ಜನಪ್ರಿಯವಾಯಿತು ಒಳ್ಳೊಳ್ಳೆಯ ಸಂಗೀತ ಕರೆ ಕಚೇರಿಗಳು ಅಲ್ಲಿಯೂ ನಡೆಯುತ್ತಿದ್ದವು ಹಾಗೆಯೇ ಪುರಾಣ ಹರಿಕತೆ ಇತ್ಯಾದಿ ಸಂಗೀತ ಸಾಹಿತ್ಯ ಕಾರ್ಯಗಳು ಶ್ರೀನಿವಾಸ ಸ್ವಾಮಿಗಳು ಬೆಂಗಳೂರಿನಲ್ಲಿ ಭಜನೆ ಹರಿಕತೆಗಳ ಉತ್ಸಾಹ ಹೆಚ್ಚಾಗಿದ್ದ ಕಾಲದಲ್ಲಿ ಸುಮಾರು ಸಾವಿರದ ಒಂಬೈನೂರ ವೇಳೆಗೆ ಶ್ರೀನಿವಾಸ ಬ್ರಹ್ಮಾನಂದ ದೇಶಿಕರೆಂಬವರೊಬ್ಬರು ಬೆಂಗಳೂರಿನಲ್ಲಿ ಕಾಣಿಸಿಕೊಂಡರು ಅವರ ಹೆಸರಿನ ಸರಿಯಾದ ರೂಪ ನನಗೆ ಮರೆತು ಹೋಗಿದೆ ಅವರು ತಮಿಳು ದೇಶದವರೆಂದು ತೋರುತ್ತದೆ ಆಸಾಮಿಯ ಆಕಾರ ವರ್ಚಸ್ಸುಳ್ಳದು ಎತ್ತರದಲ್ಲಿ ದಪ್ಪದಲ್ಲಿ ದಡುತಿ ಮನುಷ್ಯ ನಾನು ಆತನ ಹರಿಕತೆಯನ್ನು ಮೊದಲು ಕೇಳಿದಾಗ ಆತ ಬೆಂಗಳೂರಿನ ತಕ್ಕಮಟ್ಟಿಗೆ ಹಳವರಾಗಿದ್ದರು ಅವರಿಗೆ ಸಂಗೀತದ ಪರಿಚಯ ಅಷ್ಟೇನೂ ಹೆಚ್ಚಾಗಿದ್ದಂತೆ ತೋರಿಲಿಲ್ಲ ತಮಿಳಿನಲ್ಲಿ ವಾಕ್ ಧೋರಣೆ ಚೆನ್ನಾಗಿತ್ತು ಆತನಿಗೆ ಮೊದಮೊದಲು ಆಶ್ರಯ ಕೊಟ್ಟವರು ಬಿವಿ ಲಕ್ಷ್ಮಣರಾಯರೆಂದು ನನ್ನ ಜ್ಞಾಪಕ ಬಿವಿ ಲಕ್ಷ್ಮಣರಾಯರು ದೊಡ್ಡ ಮನುಷ್ಯರು ದಿವಾನ್ ಕಚೇರಿಯಲ್ಲಿ ಸೂಪರಿಟೆಂಡಾಗಿ ರಾಗಿದ್ದರು ನಿಸ್ಪೃಹರು ಪ್ರಾಮಾಣಿಕರು ಮತ್ತು ಕಾರ್ಯಾಧ್ಯಕ್ಷರು ಉಪಾಕಾರರು ಮೃದುವಾದ ಸ್ವಭಾವ ಪರಮ ಸಾತ್ವಿಕರು ಲಕ್ಷ್ಮಣರಾಯರು ಭಗವದ್ ಭಕ್ತರು ವೇದಾಂತ ಶಾಸ್ತ್ರವನ್ನು ನೋಡಿದ್ದವರು ಸಂಗೀತ ಪ್ರಿಯರು ಅವರು ಶಂಕರಪುರಕ್ಕೆ ಬಂದ ತರುವಾಯ ಶನಿವಾರ ತಪ್ಪದೇ ಅವರ ಮನೆಯಲ್ಲಿ ಭಜನೆಯನ್ನು ಏರ್ಪಡಿಸಿದರು ನಾನು ಹೇಳುತ್ತಿರುವ ತಮಿಳು ಹರಿಕಥಾಕಾರರ ಕಾಲದಲ್ಲಿ ಲಕ್ಷ್ಮಣರಾಯರು ಅರಳೆಪೇಟೆಯಲ್ಲಿ ವಾಸವಾಗಿದ್ದಾರೆಂದು ನೆನಪು ಹರಿಕಥೆ ನಡೆದದ್ದು ಅರಳೆಪೇಟೆಯಲ್ಲಿ ಕಾಂಟ್ರಾಕ್ಟರ್ ಬಯ್ಯಣ್ಣನವರ ಮನೆಯಲ್ಲಿ ಆಮೇಲೆ ಕೆಲವು ದಿವಸ ಒಕ್ಕಲಿಗರ ಸಂಘದ ಅಚ್ಚಿನ ಕಾರ್ಖಾನೆ ಆ ಕಟ್ಟಡದಲ್ಲಿದ್ದು ಶ್ರೀ ಶ್ರೀನಿವಾಸ ದೇಶಿಕ ಸ್ವಾಮಿಗಳು ಹರಿಕತೆ ಮಾಡುತ್ತಿದ್ದಾಗ ನಡು ನಡುವೆ ಕೀರ್ತನೆಗಳು ಬರುತ್ತಿದ್ದವು ಆ ಕೀರ್ತನೆಗಳನ್ನು ದಾಸರು ಪಲ್ಲವಿ ಸೂಚಿಸುವರು ಆ ಸೂಚನೆಯನ್ನು ಭಾಸ್ಕರ ಪಂಥ ಶಾಸ್ತ್ರಿಗಳು ತೆಗೆದುಕೊಂಡು ಕೀರ್ತನೆಯನ್ನು ಪರಿಷ್ಕಾರವಾಗಿ ಹಾಡುವರು ನಂಜುಂಡ ಶಾಸ್ತ್ರಿಗಳವರು ಆಗ ಇನ್ನೂ ತರುಣರು ಒಳ್ಳೆಯ ಶಾರೀರ ಒಳ್ಳೆಯ ತಯಾರಿ ಆಗಿತ್ತು ಆತ ಹಾಡಿದ ಒಂದು ಕೀರ್ತನೆ ನನಗೆ ಜ್ಞಾಪಕದಲ್ಲಿ ನಿಂತಿದೆ ಅದು ಗೌರಿ ಮನೋಹರಿ ರಾಗದು ಬ್ರೂವ ಸಮ ಯೇರಾ ರಾಮಯ್ಯ ಈ ಕೀರ್ತನೆಯನ್ನು ಕೇಳಿ ಸಭಿಕರು ಬೆಳಗಾದರು ಚೂರ್ಣಿಕೆ ಒಂದು ದಿನ ಹರಿಕಟ್ಟೆಯ ದಾರಿಯ ನಡುವೆ ಅದು ಬಹುಶಃ ಗಜೇಂದ್ರ ಮೋಕ್ಷದ ಕಥೆ ಗಜೇಂದ್ರನು ಭಗವಂತನನ್ನು ಕುರಿತು ಮೊರೆ ಸಂದರ್ಭದಲ್ಲಿ ಶ್ರೀನಿವಾಸ ಸ್ವಾಮಿಗಳು ಬಹು ಒಂದು ಬಹುಸೊಗಸಾದ ಸಂಸ್ಕೃತ ಚೂರ್ಣಿಕೆಯನ್ನು ಹೇಳಿದರು ಶ್ರೀಮದ ಕಿಲಾಂಡಕೋಟಿ ಹೀಗೆ ಪ್ರಾರಂಭವಾಗಿ ಕೇಶವಂ ಮಾಧವಂ ನಾರಾಯಣಂ ಪಾರಾಯಣಂ ಹೀಗೆ ಮಹಾವಿಷ್ಣುವಿನ ಚತುರ್ವಿಂಶತಿ ನಾಮಗಳನ್ನು ಬಳಸಿ ಒಂದೊಂದು ನಾಮಕ್ಕೂ ಒಪ್ಪುವ ಅನುಪ್ರಾಸವನ್ನು ಸೇರಿಸಿ ಒಟ್ಟಿನಲ್ಲಿ ದಶಾವತಾರ ಲೀಲೆ ಸಂಪೂರ್ಣವಾಗುವಂತೆ ರಚಿಸಿದ್ದದ್ದು ಆ ಚೂರ್ಣಿಕೆ ನಮ್ಮ ಹೊಸ ನಾಗರಿಕತೆಯ ಸಾಹಿತ್ಯ ವ್ಯವಸದಲ್ಲಿ ಕೊಚ್ಚಿ ಹೋಗಿರುವ ಕಲೆಗಳ ಪೈಕಿ ಚೂರ್ಣಿಕೆ ಒಂದು ಭಗವಧಾವೇಶ ಶ್ರೀನಿವಾಸ ಸ್ವಾಮಿಗಳು ಚತುರ್ವಿಂಶತಿ ನಾಮದ ಚೂರ್ಣಿಕೆಯನ್ನು ಅರಬ್ಬಿ ರಾಗದಲ್ಲಿ ಪ್ರಾರಂಭಿಸಿ ಧ್ವನಿಯನ್ನು ಮೇಲಕ್ಕೆತ್ತುತ್ತಾ ರಾಗಗಳನ್ನು ಬದಲಾಯಿಸಿ ಹೇಳುತ್ತಾ ಶ್ರೀಮದ ದೋಕ್ಷಜಂ ಎಂದು ಹೇಳುವ ವೇಡಗೆ ಕೈಕಾಲುಗಳು ಅದುರುತ್ತಾ ಆ ಭಕ್ತಿ ಬರದಲ್ಲಿ ನೆಲಕ್ಕೆ ಬೀಳುವರೇನೋ ಎಂದು ಭಯ ಆಯಿತು ಆ ವೇಳೆಗೆ ಸರಿಯಾಗಿ ಇಬ್ಬರು ಮೂವರು ಅವರನ್ನು ಹಿಡಿದುಕೊಂಡು ಕಟ್ಟಡದೊಳಗಡೆ ಕರೆದುಕೊಂಡು ಆಗ ದೇವರ ಹೆಸರು ಹೇಳಿ ಕರ್ಪೂರಾರತಿ ಆಯಿತು ಸಭೆಯಲ್ಲಿ ನಮ್ಮ ಭಾಸ್ಕರ ಪಂಥ ನಂಜುಂಡ ಶಾಸ್ತ್ರಿಗಳ ಭಜನೆ ಮಾಡುತ್ತಿದ್ದರು ಮೂರು ನಾಲ್ಕು ನಿಮಿಷಗಳಾದ ಮೇಲೆ ಶ್ರೀ ಶ್ರೀನಿವಾಸ ಸ್ವಾಮಿಗಳು ಚೇತರಿಸಿಕೊಂಡು ಮತ್ತೆ ಸಭೆಗೆ ಬಂದರು ಅನಂತರ ಪುನಃ ಮಂಗಳಾರ್ತಿ ಮಿಕ್ಕ ಕೊಂಚ ಭಜನೆ ಆಮೇಲೆ ಮಂಗಳ ನಾನು ಕೇಳಿದ್ದರಲ್ಲಿ ಆಗಾಗ ಈ ರೀತಿ ಆಗುತ್ತಿದ್ದಂತೆ ಸ್ವಾಮಿಗಳ ಮೈ ಮೇಲೆ ಭಗವಾ ಭಗವದಾವೇಶ ಬಂತು ಎಂದು ಜನ ಮತ್ತಷ್ಟುಭಕ್ತಿಯಿಂದ ಹಣ್ಣುಕಾಯಿ ಕಾಣಿಕೆಯನ್ನು ತನ್ ತಂದರು ಪತ್ರಿಕೆ ಶ್ರೀನಿವಾಸ ಸ್ವಾಮಿಗಳ ಕೀರ್ತಿ ಪ್ರಶಸ್ತಿಗಳು ಹೀಗೆ ಹರಡಿ ಬೆಳೆಯುತ್ತಿದ್ದಾಗ ಅವರಿಗೆ ಒಂದು ಪತ್ರಿಕೆ ನಡೆಸಬೇಕೆಂದು ಪ್ರೇರಣೆಯಾಯಿತಂತೆ ಆ ಪತ್ರಿಕೆ ಇಂಗ್ಲಿಷ್ ಭಾಷೆಯದು ಅದರ ಹೆಸರೇನೆಂಬುದು ಈಗ ನನಗೆ ಮರೆತು ಹೋಗಿದೆ ಮೆಸೇಜ್ ಆಫ್ ದಿ ಎಂದೋ ಮೆಸೇಜ್ ಆಫ್ ಭಗವಾನ್ ಎಂದೋ ಆ ಹೆಸರು ಅದು ಆರ್ಕಾ ಶ್ರೀನಿವಾಸಾಚಾರ್ ರಸ್ತೆಯಲ್ಲಿ ನವರತ್ನ ಮುದ್ರಣಾಲಯದಲ್ಲಿ ಅಚ್ಚಾಗುತ್ತಿತ್ತು ದಿವಾನ್ ಕಚೇರಿಯಲ್ಲಿ ಗುಮಾಸ್ತರಾಗಿದ್ದ ರಂಗಣ್ಣನವರು ಆ ಪತ್ರಿಕೆಯ ನಿರ್ವಾಹಕರು ಆ ಪತ್ರಿಕೆಯ ಪ್ರೂಫುಗಳಲ್ಲಿ ಕೆಲವನ್ನು ನಾನು ಆಗಾಗ ಓದುತ್ತಿದ್ದುದುಂಟು ಸುಮಾರು ಒಂದು ವರ್ಷಕ್ಕೆ ಮೇಲ್ಪಟ್ಟು ಆ ಪತ್ರಿಕೆ ನಡೆಯಿತು ಆದರೆ ಕೆಲವು ಕಾಲ ಕಾಲದ ತರುವಾಯ ಅಚ್ಚಿನ ಕಾರ್ಖಾನೆಗೆ ಸಲ್ಲಬೇಕಾಗಿದ್ದ ಹಣ ಸಲ್ಲುವುದರಲ್ಲಿ ತಡವಾಗುತ್ತಾ ಬಂತು ಕಾರ್ಖಾನೆಯ ಯಜಮಾನರ ಬರಾತವೂ ಹೆಚ್ಚಿತು ಸ್ವಾಮಿಗಳು ಅವರ ಕೈಗೆ ಸಿಗುತ್ತಿರಲಿಲ್ಲ ರಂಗಣ್ಣನವರನ್ನು ಹಿಂಸೆ ಮಾಡಬೇಕಾಯಿತು ಅವರೇನು ಮಾಡಿ ಯಾರು ದಿನ ಸ್ವಾಮಿಗಳು ಊರುಬು ಟು ಹೋದರೆಂದು ವರ್ತಮಾನ ಬದ್ದು ಇಲ್ಲಿಗೆ ಮುಗಿತು ಶ್ರೀನಿವಾಸ ದೇಶಿಕಾಸ್ವಾಮಿಗಳ ಬೆಂಗಳೂರು ಪ್ರಕರಣ ಅವರು ಬಹುಶಃ ಮತ್ತೆಲ್ಲಿಯೋ ಭಕ್ತರಿರುವ ಕಡೆ ಕೈಂಕರ್ಯ ನಡೆಸುತ್ತಿರಬಹುದು